ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅವರ ಜುಲ್ಲ ಅವರು ಮುಖ ಸಿಂಡರಿಸಿಕೊಂಡರು ಮತ್ತು ನಿರ್ಲಕ್ಷಿಸಿದರು ಅವರ ಬಳಿಗೆ ಆ ಅಂದನು ಬಂದುದಕ್ಕಾಗಿ ನಿಮಗೇನು ಗೊತ್ತು ಬಹುಶಃ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು ಅಥವಾ ಉಪದೇಶಕ್ಕೆ ಗಮನ ಕೊಡಬಹುದು ಆ ಉಪದೇಶವು ಅವನ ಪಾಲಿಗೆ ಫಲಕಾರಿಯಾಗಲೂಬಹುದು ಎಂ ಮಲಿಸ್ತ ಉದ್ದವೈಕ ಅಲ್ಲ ಎಸ್ ಯಾರು ನಿರ್ಲಕ್ಷ ತೋರುತ್ತಾನೋ ಅವನ ಕಡೆಗಂತೂ ನೀವು ಗಮನ ಕೊಡುತ್ತೀರಿ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳದಿದ್ದರೆ ನಿಮ್ಮ ಮೇಲೆ ಅವನ ಹೊಣೆಯೇನಿದೆ ತಾನಾಗಿಯೇ ನಿಮ್ಮ ಬಳಿಗೆ ಧಾವಿಸಿ ಬರುವವನು ಮತ್ತು ಅಲ್ಲಾಹನನ್ನು ಭಯಪಡುತ್ತಿರುವವನು ಅವನನ್ನು ನೀವು ಕಡೆಗಣಿಸುತ್ತೀರಿ ಖಂಡಿತ ಅಲ್ಲ ಇದೊಂದು ಉಪದೇಶವಾಗಿರುತ್ತದೆ ಇಷ್ಟವಿದ್ದವನು ಇದನ್ನು ಸ್ವೀಕರಿಸಲಿ ಸ್ವಿಮ್ಮು ಕವನ ಕಿಮ್ಮ ಇದು ಗೌರವಾನ್ವಿತವಾದ ಉನ್ನತ ಮಟ್ಟದ ಪಾವನವಾದ ಹೊತ್ತಗೆಗಳಲ್ಲಿ ಲಿಖಿತವಾಗಿದೆ ಮತ್ತು ಅವು ಮಾನ್ಯರಾದ ಶಿಷ್ಟಲಿಪಿಕಾರರ ಕೈಗಳಲ್ಲಿರುತ್ತವೆ ಕುಟಿಲಲ್ಲಿ ಮಾನವನ ಮೇಲೆ ಶಾಪವಿರಲಿ ಎಂತಹ ಕಠೋರ ಸತ್ಯ ಅಲ್ಲಾಹನು ಇವನನ್ನು ಸೃಷ್ಟಿಸಿರುವುದು ಯಾವ ವಸ್ತುವಿನಿಂದ ವೀರ್ಯದ ಒಂದು ಬಿಂದುವಿನಿಂದ ಅಲ್ಲಾಹನು ಇವನನ್ನು ಸೃಷ್ಟಿಸಿದನು ಆ ಬಳಿಕ ಇವನ ವಿಧಿಯನ್ನು ನಿಶ್ಚಯಿಸಿದನು ತರುವಾಯ ಇವನಿಗಾಗಿ ಜೀವನದ ಮಾರ್ಗವನ್ನು ಸುಗಮಗೊಳಿಸಿದನು ಅನಂತರ ಇವನಿಗೆ ಮರಣ ಕೊಟ್ಟನು ಮತ್ತು ಸಮಾಧಿಯೊಳಕ್ಕೆ ತಲಪಿಸಿದನು ತರುವಾಯ ತಾನಿಚ್ಚಿಸಿದಾಗ ಇವನನ್ನು ಪುನಃ ಜೀವಂತಗೊಳಿಸುವನು ಕೆ ಖಂಡಿತ ಅಲ್ಲ ಅಲ್ಲಾಹನು ಇವನಿಗೆ ಆಜ್ಞಾಪಿಸಿದ್ದ ಕರ್ತವ್ಯವನ್ನು ಇವನು ನೆರವೇರಿಸಲಿಲ್ಲ ಇನ್ನು ಮನುಷ್ಯನು ತನ್ನ ಆಹಾರವನ್ನೊಮ್ಮೆ ನೋಡಲಿ ನಾವು ಧಾರಾಳವಾಗಿ ನೀರನ್ನು ಸುರಿಸಿದೆವು ಸಿಹ ತರುವಾಯ ನೆಲವನ್ನು ವಿಚಿತ್ರ ರೀತಿಯಿಂದ ಸೀಳಿದೆವು ಅನಂತರ ಅದರೊಳಗೆ ಉತ್ಪಾದಿಸಿದೆವು ಧಾನ್ಯಗಳನ್ನು ವೈ ಲಬ ದ್ರಾಕ್ಷ ಮತ್ತು ಹಸಿರು ತರಕಾರಿಗಳನ್ನು ಖರ್ಜೂರ ದಟ್ಟವಾದ ತೋಟಗಳನ್ನು ತರತರದ ಹಣ್ಣು ಹಂಪಲುಗಳು ಮತ್ತು ಮೇವನ್ನು ನುಮುವ ಕುಂ ನಿಮಗಾಗಿಯೂ ನಿಮ್ಮ ಜಾನುವಾರುಗಳಿಗಾಗಿಯೂ ಜೀವನ ಸಾಧನೆಗಳ ರೂಪದಲ್ಲಿ ಕೊನೆಗೆ ಕಿವಿಗಡಚಿಕ್ಕುವ ಆ ಧ್ವನಿ ಮೊಳಗುವಾಗ ಅಂದು ಮನುಷ್ಯನು ದೂರ ಓಡುವನು ತನ್ನ ಸಹೋದರನಿಂದ ತನ್ನ ತಾಯಿಯಿಂದ ಮತ್ತು ತನ್ನ ತಂದೆಯಿಂದ ವಸಾಹಿದ ತನ್ನ ಪತ್ನಿಯಿಂದ ಮತ್ತು ತನ್ನ ಮಕ್ಕಳಿಂದ ಲಿ ಕುಂ ರೀಮಿಯ ಉಮೈ ಅವರಲ್ಲಿ ಪ್ರತಿಯೊಬ್ಬನಿಗೂ ಅಂದು ತನ್ನ ಹೊರತು ಬೇರೆ ಯಾರ ಪ್ರಜ್ಞೆಯೂ ಇಲ್ಲದಂತಹ ಪರಿಸ್ಥಿತಿ ಬಂದೊದಗುವುದು ೌಮ ಇರ ಕೆಲವು ಮುಖಗಳು ಅಂದು ಕಾಂತಿ ಪೂರ್ಣವಾಗಿರು ಪ್ರಸನ್ನವಾಗಿಯೂ ಆನಂದ ತುಂದಿಲವಾಗಿಯೂ ಇರು ಜು ಹುಯಿ ಯೋಮ ಇರಿ ಮತ್ತು ಕೆಲವು ಮುಖಗಳ ಮೇಲೆ ಅಂದು ಧೂಳು ಕವಿದಿರುವುದು ಮತ್ತು ಕಪ್ಪು ಕವಿದಿರುವುದು ಇವರೇ ದುಷ್ಕರ್ಮಿಗಳಾದ ಸತ್ಯ ನಿಷೇಧಿಗಳು